ಅರವತ್ತೊಂಬತ್ತು ಅತಿಪ್ರಶ್ನದ ಫಲ ಮರುದಿನ ಆಚಾರ್ಯ ದೇವರಾತನ ಮನೆಗೆ ಅರಮನೆಯಿಂದ ಎರಡು ಪಲ್ಲಕ್ಕಿಗಳು ಬಂದವು ಒಂದು ಆಚಾರ್ಯ ದಂಪತಿಗಳಿಗೆ ಇನ್ನೊಂದು ಭಗವಾನ ದಂಪತಿಗಳಿಗೆ ಅವುಗಳನ್ನು ತಂದೆ ರಾಜಪುರುಷರು ಭಗವಾನರಿಗೆ ಅರಿಕೆ ಮಾಡಿದರು ದನಗಳೆಲ್ಲವೂ ನಿನ್ನೆಯೇ ಆಶ್ರಮಕ್ಕೆ ಹೊರಟು ಅಲ್ಲಿ ಇವತ್ತಿನಿಂದ ಕೊಟ್ಟಿಗೆ ಕಾಳು ಕಡ್ಡಿಗೆ ಕನಜ ಆಳು ಕಾಳುಗಳಿಗೆ ಮನೆಗಳು ಹಸುಗಳಿಗೆ ಕುಡಿಯುವ ನೀರಿನ ಬಾವಿಗಳು ಎಲ್ಲವೂ ಆಗುವುದಕ್ಕೆ ಪ್ರಯತ್ನಗಳು ನಡೆದಿವೆ ಭಗವಾನರು ಕಥ್ಯಾಯಿನಿಯನ್ನು ಕೂಗಿ ಹಿಡಿದ್ರು ನೋಡು ನಿನ್ನೆ ಇಚ್ಛೆಯಂತೆ ಸಾವಿರ ಆಕುಳುಗಳನ್ನು ದೇವತೆಗಳನ್ನು ಕೊಟ್ಟು ಕೊಟ್ಟರು ಇನ್ನೇನು ಮಾಡ್ತೀವೋ ಮಾಡು ಆಕೆಯೊನ್ನೋ ಗೊತ್ತಾ ಹೇಳಿದ್ರು ಹೌದು ನಾವು ದೈವ ದ್ರವ್ಯದವರು ನಮಗೆ ದೇವತೆಗಳು ಕೊಟ್ಟಿರೋ ಕೊಟ್ಟಿರುಂಟು ಇಲ್ಲದಿದ್ದರೆ ಇಲ್ಲ ಆಯಿತು ಈಗ ನೀವು ಹೇಳುವುದರಲ್ಲಿ ನಾನು ಅಲ್ಲಿಗೆ ಹೋಗಿ ಅವುಗಳನ್ನು ನೋಡಿಕೊಳ್ಳಬೇಕೇನು ಭಗವಾನರು ಆಕೆಯ ಪ್ರಶ್ನದಲ್ಲಿದ್ದ ಭಾವವನ್ನು ಅರಿತು ನಕ್ಕು ಈಗ ನಿನ್ನನ್ನು ಹೋಗುವೆಂದರೆ ಆದಿತ್ಯ ಇಲ್ಲಿ ವಿದ್ವತ್ಸಭೆಯಲ್ಲಿ ನಡೆಯುವುದನ್ನೆಲ್ಲ ನೀನು ನೋಡದಿದ್ದರೆ ಹೇಗೆ ಹಾಗೆಂದು ಆಶ್ರಮಕ್ಕೆ ಬಂದ ದನಗಳ ಯೋಗಕ್ಷೇಮ ನೋಡಿಕೊಳ್ಳುವುದಕ್ಕೆ ನೀನಿಲ್ಲದೆ ನೀನಲ್ಲದೆ ಇನ್ನೂ ಯಾರು ಶಕ್ತರು ನಿನಗೆ ಒಳ್ಳೆಯ ಧರ್ಮ ಸಂಕಟ ಪ್ರಾಪ್ತವಾಯಿತಲ್ಲ ಧರ್ಮ ಸಂಕಟವೇನೂ ಇಲ್ಲ ದೇವತೆಗಳು ಕೊಟ್ಟಿರುವ ಈ ವರದಿಂದ ನನಗೆ ಯಾವ ತರಹದ ಆತಂಕವೂ ಇಲ್ಲದಿರಬೇಕು ಎಂದು ಮೊದಲೇ ಮಾತು ಆಗಿದೆ ಆದ್ದರಿಂದ ರಾಜಪುರುಷರು ಈ ಸಭೆಯು ಮುಗಿಯುವವರೆಗೂ ನೋಡಿಕೊಳ್ಳುವಂತೆ ವಿದಾಯಕ ಮಾಡಿದರಾಯಿತು ಹಾಗೋ ತರೇ ರಾಜಪುರುಷನನ್ನು ಕೇಳೋಣ ರಾಜಪುರುಷನು ಮತ್ತೆ ಆಯ್ಕೆ ಮಾಡಿದನು ಕೊಟ್ಟಿಗೆಗಳನ್ನು ಕಟ್ಟಿ ಅದರಲ್ಲಿ ಹಸುಗಳನ್ನು ಕಟ್ಟುವವರೆಗೂ ಎಲ್ಲವೂ ನಮ್ಮ ಹೊಣೆ ಅವುಗಳನ್ನು ಸರಿಯಾದ ಸ್ಥಳಗಳಲ್ಲಿ ಕಟ್ಟಿದ ಮೇಲೆ ತಮ್ಮ ಹೊಣೆ ಹಾಗೆಂದು ಆಗಲೇ ಅಪ್ಪಣೆಯಾಗಿದೆ ಕಾತಿಯಾಯಿನ ಸಂತುಷ್ಟರಾಗಿ ಭಗವಾನರ ಮುಖವನ್ನು ನೋಡಿದನು ಅವರು ನೀನು ಬುದ್ಧಿವಂತೆ ದೇವತೆಗಳಿಗೆ ನಿನ್ನ ಸ್ವರೂಪ ಚೆನ್ನಾಗಿ ಗೊತ್ತು ಆದ್ದರಿಂದ ನಿನ್ನ ಇಷ್ಟದ ಹಾಗೆ ಎಲ್ಲವನ್ನೂ ಮಾಡಿದ್ದಾರಲ್ಲ ಅದು ನಿಮ್ಮ ಕೃಪೆ ಇದು ನಿಮ್ಮ ಕೃಪೆ ಎಲ್ಲರೂ ಜ್ಞಾನ ಸಕಾಲದಲ್ಲಿ ಬಂದರು ರಾಜರು ಬಂದು ವಂದಿಸಿ ಈ ದಿನ ತಾನು ಕುಳಿತುಕೊಂಡು ಮಾತನಾಡಬೇಕು ಪ್ರಶ್ನಕರು ಎದುರುಬದಿಯಲ್ಲಿ ಕುಳಿತು ಮಾತನಾಡುವರು ಎಂದು ವಿಜ್ಞಾಪಿಸಿದರು ಭಗವಾನರು ಹೇಳಿದರು ನಿನ್ನೆಯೇ ನನಗೆ ಇದು ಮನಸ್ಸಿಗೆ ಬಂತು ಶಾಸ್ತ್ರ ವಿಚಾರವಾಗಿ ಮಾತನಾಡುವಾಗ ನಿಂತು ಮಾತನಾಡುವುದು ಶ್ರೇ ಶ್ರೇಯಸ್ಕರವಲ್ಲ ಆದರೆ ನಿನ್ನೆ ನಿನ್ನೆ ನಿನ್ನೆ ಸಂದರ್ಭದಲ್ಲಿ ಅದನ್ನು ನಾನಾಗಿ ಒತ್ತಬಾರದು ಎಂದು ಸುಮ್ಮನಿದ್ದೆ ಇವತ್ತು ನೀವು ಮಾಡಿರುವ ವಿಧಾನ ಉಚಿತವಾಗಿದೆ ಆಗಲಿ ಎಂದರು ಸಭೆಯು ಆರಂಭವಾಗುತ್ತಿದ್ದ ಹಾಗೆಯೇ ಭಗವಾನರು ವೇದಿಕೆಯನ್ನು ಹತ್ತಿ ಆಸನದಲ್ಲಿ ಕುಳಿತರು ಸಭೆಯಿಂದ ಅರ್ಥಭಾಗನು ಬಂದು ಎರಡನೇ ಆಸನ ಆಸನದಲ್ಲಿ ಕುಳಿತನು ಪ್ರಶ್ನೋತ್ತರಗಳು ಆರಂಭವಾದವು ಅರ್ಥಭಾಗನು ಕೇಳಿದನು ಯಾಕೆ ವಾಲ್ಕಿಯ ನಾನು ಪ್ರಶ್ನೆಗಳನ್ನು ಕೇಳಲೆ ನೀವು ಪ್ರಸಿದ್ಧರಾದ ಜರತ್ಕಾರ ವಂಶದವರು ಋತು ಋತುಭಾಗರ ಮಕ್ಕಳು ನಿಮ್ಮಂತಹ ವಿದ್ವಾಂಸರು ತನ್ನನ್ನು ಪ್ರಶ್ನೆಗಳನ್ನು ಕೇಳುವುದೇ ಒಂದು ಗೌರವ ಆಗಬಹುದು ಸಿದ್ಧವಾಗಿದ್ದೇನೆ ಮೃತ್ಯುವೆಂದರೇನು ಅದನ್ನು ಗೆಲ್ಲುವುದು ಎಂದರೇನು ಮೃತ್ಯುವು ಪ್ರವೃತ್ತಿ ಕಾರಣವು ಪ್ರವೃತ್ತಿಯಲ್ಲಿ ಆಸಕ್ತನಾಗದೇ ನಿವೃತ್ತಿಯಲ್ಲಿ ಮನಸ್ಸನ್ನು ನಿಲ್ಲಿಸುವುದೇ ಮೃತ್ಯುವನ್ನು ಗೆಲ್ಲುವುದು ವಿಶ್ವವೆಲ್ಲವೂ ಬ್ರಹ್ಮವೇ ಆಗಿರುವಾಗ ವಿಶ್ವದಲ್ಲಿರುವವರು ಏಕೆ ಪ್ರವೃತ್ತಿಯಲ್ಲಿ ಆಸಕ್ತರಾಗಿರುವರು ವ್ಯಕ್ತಿಯೊಬ್ಬೊಬ್ಬನು ಗ್ರಹ ಗೃಹ ಗ್ರಹಗಳಿಂದ ನಿಯಮಿಯನಾಗಿರುವನು ಆದ್ದರಿಂದ ಆದ್ದರಿಂದ ಹಾಗಾದರೆ ಪ್ರವೃತ್ತಿ ಕಾರಣಗಳಾದ ಆ ಗ್ರಹಾತಿಗ್ರಹಗಳೆಷ್ಟು ಯಾವುವು ಅರ್ಥಭಾಗ ಆ ಗ್ರಹಗಳು ಎಂಟು ಅವುಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರುವ ಅತಿಗ್ರಹಗಳು ಎಂಟು ಹೇಳಿ ಘ್ರಾಣ ಜಿಹ್ವ ಚಕ್ಷು ಸ್ತೋತ್ರ ಹಸ್ತ ತ್ವಕ್ ವಾಕು ಮನಸ್ಸು ಎಂಬುವು ಗ್ರಹಗಳು ಇವೆಲ್ಲವು ಬಹಿರ್ಮುಖಗಳು ಆದ್ದರಿಂದ ಇವು ಗ್ರಹಗಳು ಇವು ಯಾವಾಗಲೂ ಪುರುಷನನ್ನು ಎಳೆದುಕೊಂಡು ಬಹಿರ್ಮುಖ ಮಾಡಿ ಪ್ರವೃತ್ತಿ ಕಾರಣಗಳಾಗಿರುವವು ಇವನ್ನು ಹಾಗೆ ಮಾಡುವುದನ್ನು ನಿಯಮಿಸುವವು ಅತಿಗ್ರಹಗಳು ಅವು ಚಕ್ಷವನ್ನು ರೂಪವು ಶ್ರೋತ್ರವನ್ನು ಶಬ್ದವು ಹಸ್ತವನ್ನು ಕರ್ಮಗಳು ತ್ವಕ್ಕನ್ನು ಸ್ಪರ್ಶವು ವಾಕನ್ನು ನಾದವು ಮನಸನ್ನು ಕಾಮವು ಎಳೆಯುವವು ಆದುದರಿಂದಲೇ ಗಂಧಾದಿಗಳನ್ನು ಘ್ರಾಣಿಸಿದ ಘ್ರಾಣಿದಿಗಳಿಂದಲೇ ಗ್ರಹಿಸುವುದು ಘ್ರಾಣಾದಿಗಳಿಂದಲೇ ಗ್ರಹಿಸುವುದು ಇವೆಲ್ಲವೂ ಶರೀರದಲ್ಲಿಟ್ಟುಕೊಂಡು ಶರೀರವು ಪ್ರವೃತ್ತಿಪರನಾಗುವಂತೆ ಮಾಡಿ ಕೊನೆಗೆ ತಾವು ಮೃಥಿಗೆ ವಶವಾಗುವು ಇವೆಲ್ಲವೂ ಮೃಥ್ ವಶವಾಗುವುದೆಂದರೆ ಮೃಥಿಯು ಯಾವುದು ಅದು ಯಾರ ವಶವಾಗುವುದು ಅರ್ಥಭಾಗ ಲೋಕವೆಲ್ಲ ಅನ್ನ ಅನ್ನಾದಂಬ ಎರಡು ಭಾಗಗಳಾಗಿರುವುದು ಇವುಗಳೆಲ್ಲ ಇವೆಲ್ಲವೂ ಪೃಥ್ವಿಗೆ ತುತ್ತಾಗುವುದು ಎಂದೇನಲ್ಲ ಎಂದೇನಲ್ಲ ಆ ಈ ಪೃಥ್ವಿ ಅಗ್ನಿಯು ಅದು ಅಪ್ಪಿಗೆ ಅನ್ನವಾಗುವುದು ಹೀಗೆ ಈ ಅನ್ನ ಅನ್ನಾದ ವಿಭಾಗವನ್ನು ತಿಳಿದವನು ಮೃತ್ಯುವನ್ನು ಗೆಲ್ಲುವನು ಯಾಜ್ಞವಾಕ್ಯ ಶರೀರವು ಮೃತುವಶವಾದಾಗ ಶರೀರಿಯು ಏನಾಗುವನು ಅವನನ್ನು ಯಾವ ಯಾವುದು ಬಿಟ್ಟು ಹೋಗುವುದು ಅವು ಏನಾಗುವು ಚೆನ್ನಾಗಿ ಕೇಳಿದಿರಿ ಅರ್ಥಭಾಗ ಗಮನವಿಟ್ಟುಗಳೇ ಅರ್ಥಭಾಗ ಗಮನವಿಟ್ಟುಗಳಿ ಶರೀರವು ವೃತ್ತಿವಶವಾದಾಗ ಶರೀರವು ಬೇರೆಯಾಗುವನು ನಾವು ಒಂದು ಬಿಟ್ಟು ಮಿಕ್ಕಲ್ಲವು, ತಾವು ಎಲ್ಲೆಲ್ಲಿಂದ ಬಂದಿದ್ದೇವೋ ಅಲ್ಲೆಲ್ಲಿಗೆ ಹಿಂತಿರುಗುವವು ಹೀಗೆ ವಾಣಿಯು ಅಗ್ನಿಯನ್ನು ಪ್ರಾಣವು ವಾಯುವನ್ನು ಶಕ್ಷಸ್ಸು ಆದಿತ್ಯನನ್ನು ಶ್ರೋತ್ರವು ಶ್ರೋತ್ರವು ದಿಕ್ಕನ್ನು ಶರೀರವು ಪೃಥ್ವಿಯನ್ನು ಜ್ಞಾತೃವು ಆಕಾಶವನ್ನು ಲೋಮಕೇಶಗಳು ಔಷಧಿ ವನಸ್ಪತಿಗಳನ್ನು ರಕ್ತ ತೇಜಸ್ಸುಗಳು ನೀರನ್ನು ಸೇರುವವು ಹಾಗಾದರೆ ಈಗ ಶರೀರಿಗೆ ಸ್ಥಾನವಾದ ಸ್ಥಾನವಾಗುವುದು ಎಲ್ಲಿಯೇ ಎಲ್ಲಿರುವನು ಭಗವಾನರು ಅದನ್ನು ಕೇಳಿದಕ್ಕೂ ಬಿಟ್ಟರು ಅರ್ಥಭಾಗ ಪ್ರಶ್ನವು ಬಹು ಚೆನ್ನಾಗಿದೆ ನೀವು ಕೇಳಿದ ಉತ್ತರವನ್ನು ಹೇಳುವುದಕ್ಕೆ ಕುಳಿತಿರುವ ನಾವು ಈ ಪ್ರಶ್ನೆಕ್ಕೆ ಉತ್ತರ ಕೊಟ್ಟರೆ ಈ ಸಭೆಯಲ್ಲಿ ಯಾರೋ ಒಬ್ಬರಾದರೂ ಶರೀರವನ್ನು ಬಿಡಬೇಕಾಗುವುದು ಅಂತಹವರು ಯಾರೋ ಅವರಿಗೆ ನೀವು ಏನು ಲಕ್ಷಣ ಕೊಡಬಲ್ಲೇರಿ ಹೇಳಿರಿ ನಾವಂತೂ ಪ್ರಶ್ನವು ವಿಘಟನಾತ್ಮಕವಾದರೂ ಉತ್ತರ ಕೊಡುವುದಕ್ಕೆ ಸಿದ್ಧವಾಗಿದ್ದೇವೆ ಅರ್ಥಭಾಗನು ಕಂಡುಬಿಟ್ಟನು ನಾನೇಕೆ ಕೇಳಬಾರದು ಈ ಪ್ರಶ್ನವನ್ನು ಕೇಳಿದೆ ಎಂದು ಅವನಿಗೆ ಕಣ್ಣಲ್ಲಿ ನೀರು ಬಂತು ಭಗವಾನರು ಅದನ್ನು ಕಂಡು ಕರುಣಾವಿಷ್ಠರಾಗಿ ಅರ್ಥಭಾಗ ಆದು ಹಾಗೆ ಆಗಿ ಹೋಯಿತು ಇರಲಿ ನಾವು ಬೇಕಾದ ರಕ್ಷೆಯನ್ನು ಕೊಡಲು ಸಿದ್ಧವಾಗಿರಾಗಿರುವಾಗ ನೀವು ಅಂಜುವಿಕೆಯೆ ಎಂದು ಧೈರ್ಯ ಕೊಟ್ಟು ಉತ್ತರ ಹಿಡಿದುದು ಮೊದಲು ರಕ್ಷೆಯನ್ನು ಕೊಡೋಣ ದೇವತೆಗಳು ಅಗ್ನಿಯಲ್ಲಿ ಶ್ರದ್ಧೆಯನ್ನು ಹೋಮಿಸುವರು ಅದರಿಂದ ಸೋಮವು ಹುಟ್ಟುವುದು ಆ ಸೋಮವನ್ನು ಪರ್ಜನ್ಯನೆಂಬ ಅಗ್ನಿಯಲ್ಲಿ ಹೋಮಿಸಿದರೆ ವರ್ಷವು ಉತ್ಪನ್ನವಾಗುವುದು ಆ ವರ್ಷವನ್ನು ಪೃಥ್ವಿಯಲ್ಲಿ ಪೃಥ್ವಿ ಎಂಬ ಅಗ್ನಿಯಲ್ಲಿ ಹೋಮಿಸಿದರೆ ಅನ್ನವು ಸಂಭವಿಸುವುದು ಆ ಅನ್ನವನ್ನು ಪುರುಷನೆಂಬ ಅಗ್ನಿಯನ್ನು ಹೋಮಿಸಿದರೆ ರೇತಸ್ಸಾಗುವುದು ಆ ರೇತಸ್ಸನ್ನು ದಗ್ನಿಯಲ್ಲಿ ಹೋಮ ಮಾಡಿದರೆ ಗರ್ಭವಾಗಿ ಅದು ಶಿಶುವಾಗುವುದು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಪ್ರಶ್ನದ ಉತ್ತರವನ್ನು ಕೇಳಿ ಎಲ್ಲವೂ ಮರಳುವಾಗ ಶರೀರಿಯು ತನ್ನ ಕರ್ಮವನ್ನು ಮಾತ್ರ ತೆಗೆದುಕೊಂಡು ಚಂದ್ರ ಚಂದ್ರ ಬಳಿಗೆ ಹೋಗುವನು ಅಲ್ಲಿಂದ ಪುಣ್ಯವುದಿದ್ದರೆ ಪುಣ್ಯ ಶರೀರವನ್ನು ಪಾಪವು ಹೆಚ್ಚಾಗಿದ್ದರೆ ಪಾಪ ಶರೀರವನ್ನು ಹೊಂದುವನು ಅರ್ಥವಾಗನು ತಾನು ಏನಾಗಿರುವೆನೋ ಎಂದೊಂದು ಮೊದಲು ತನ್ನನ್ನು ಪರೀಕ್ಷಿಸಿಕೊಂಡನು ಅಂಗಾಂಗಗಳೆಲ್ಲವೂ ಸ್ವಸ್ಥಾನದಲ್ಲಿರುವುದನ್ನು ನೋಡಿ ಸಂತುಷ್ಟ ಹೃದಯನಾಗಿ ಕುಲಿಯ ಕೈಗೆ ಸಿಕ್ಕಿದ ಭಗವೂ ಭೃಗವು ಓಡಿದಂತೆ ಅಲ್ಲಿಂದದ್ದು ಓಡಿದನು ಎರಡು ಹೆಜ್ಜೆ ಹೋದ ಮೇಲೆ ಭಗವನ್ರಿಗೆ ನಮಸ್ಕಾರ ಮಾಡೋದಿಲ್ಲ ಎಂದು ನೆನಪಾಗಿ ಹಿಂತಿರುಗಿ ಅಲ್ಲಿಂದಲೇ ಸಾಷ್ಟಾಂಗ ಪ್ರಣಾಮ ಮಾಡಿ ದುರ್ಧಾನವನ್ನು ತೆಗೆದುಕೊಂಡವಾದಂತೆ ಹೇಳದೆ ಕೇಳದೆ ಸಭೆಯಿಂದ ಹೊರಟು